ಪರಮಾತ್ಮ ತ್ರಿವಿಧ ಜೀವರಲ್ಲೂ ಅಂತರ್ಯಾಮಿತ್ವೇನೆ ಇದ್ದು ಅನಂತ ಕರ್ಮಗಳನ್ನು ಅವರವರ ಯೋಗ್ಯತಾನುಸಾರ ಮಾಡಿಸಿ ಆ ಎಲ್ಲ ಕರ್ಮಗಳನ್ನು ತಾನೇ ಸ್ವೀಕಾರ ಮಾಡಿದರೂ ಕೂಡ ಭಗವಂತ ನಿರ್ಲಿಪ್ತನೇ ಆಗಿರ್ತಾನೆ ಅಂತ ತಿಳಿಸ್ತಾರೆ ಮೂವರೊಳಗಿದ್ದರೂ ಸರಿಯ ಸುಖ ಸಂಬಂಧವಾಗವು ಪಾವನಕ್ಕೆ ಪಾವನ ಪರಾತ್ಪರ ಪೂರ್ಣ ಸುಖವನದಿ ಈ ವನರುಹ ಭವಾಂಡದಳು ಸ್ವಕಳೆಯವರ ತಥಾಕಾರ ಮಾಡಿ ಪರಾಬರೇಶ ಚರಾಚರಾತ್ಮಕ ಲೋಕಗಳ ಪೊರೆಬ ಪರಮಾತ್ಮ ಸಾತ್ವಿಕ ರಾಜಸ ತಾಮಸ ಅಂತ ಈ ಮೂರೂ ವಿಧ ಜೀವರೊಳಗೆ ಇರ್ತಾನೆ ಸದಾ ಅಂತರ್ಯಾಮಿಯಾಗಿ ಬಿಂಬರೂಪನಾಗಿ ನೆಲೆಸೇ ಇರ್ತಾನೆ ಆದರೂ ಕೂಡ ಅಧಿಷ್ಠಾನಗತ ಗುಣದೋಷಗಳ ಸಂಬಂಧ ಪರಮಾತ್ಮನಿಗೆ ಎಳ್ಳಷ್ಟೂ ಇಲ್ಲ ಪವಿತ್ರಾನ್ನಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಅಂತ ಪರಮಾತ್ಮ ಅವನೇ ಪರಾವರೇಶ ಅಂದರೆ ಪರಾವರ ಈಶ ಪರ ಅಂತ ಹೇಳಿದರೆ ರುದ್ರಾದಿ ಇತರ ದೇವತೆಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳು ಅವರು ಸರ್ವೋತ್ತಮನಾದ ಪರಮಾತ್ಮನಿಗಿಂತ ತಾರತಮ್ಯದಲ್ಲಿ ಅವರರು ಕಡಿಮೆ ಆದ್ದರಿಂದ ಭಗವಂತನಿಗೆ ಪರ ಪರ ಅವರ ಈಶಾ ಈ ರೀತಿಯಾಗಿ ಅಲ್ಲಿ ಬಿಡಿಸ್ತಾರೆ ಶಬ್ದವನ್ನು ಹೀಗೆ ಪರಮಾತ್ಮ ಮೂವರೊಳಗಿದ್ದರು ಸಾತ್ವಿಕ ರಾಜಸ ತಾಮಸ ತದ್ರೂಪ ತದಾಕಾರ ತತ್ ಶಬ್ದಚ್ಯನಾಗಿ ಅವರವರ ಸ್ವಭಾವ ಸ್ವರೂಪಕ್ಕೆ ಅನುಗುಣವಾಗಿ ಕರ್ಮಾಚರಣೆಯನ್ನು ಮಾಡಿಸ್ತಾನೆ ಹೊರತು ತನ್ನ ಇಚ್ಛೆಯಂತೆ ಸರ್ವ ಸಾಮರ್ಥ್ಯ ಕೂಡ ಯೋಗ್ಯತೆ ದಾಟಗೊಡೋದಲ್ಲೇ ಅವರ ಯೋಗ್ಯತೆ ಎಷ್ಟಿದೆಯೋ ಅದೇ ರೀತಿಯಾಗಿ ಕರ್ಮಾಚರಣೆಯನ್ನು ಮಾಡಿಸ್ತಾನೆ ತಾನು ಆ ಕರ್ಮಗಳನ್ನು ಸ್ವೀಕಾರ ಮಾಡಿ ಅವರಿಗೆ ತಿಳಿದ ಫಲಗಳನ್ನು ಕೊಡ್ತಾನೆ ಆದರೂ ಕೂಡ ಪರಮಾತ್ಮ ಆಗಿರ್ತಾನೆ ಆ ಅಧಿಷ್ಠಾನಗತ ಸುಖ ದುಃಖಗಳ ಯಾವ ದೋಷವೂ ಕೂಡ ಪರಮಾತ್ಮನಿಗೆ ಅಂಟೋದಿಲ್ಲ ಪಾವನಕೆ ಪಾವನ ಪರಮಾತ್ಮ ಉತ್ತಮರಿಗಿಂತ ಉತ್ತಮನಾದವನು ಪುರುಷೋತ್ತಮ ಅಂದರೆ ಪರಮಾತ್ಮನನ್ನು ಕರೆಯೋದು ಇಂತಹ ಪರಮಾತ್ಮ ಪೂರ್ಣ ಪೂರ್ಣಾನಂದ ಸಾಗರನಾದವನು ಪರಮಾತ್ಮ ನಿತ್ಯಾನಂದ ಸಾಗರ ಬ್ರಹ್ಮಾಂಡದೊಳಗೆ ಸರ್ವತ್ರ ಪರಾವರೇಶನಾಗಿರ್ತಕ್ಕಂಥ ಭಗವಂತ ತನ್ನ ರೂಪವನ್ನು ಅವರ ರೂಪಕ್ಕೆ ಅನುಗುಣವಾಗಿ ಅಭಿವ್ಯಕ್ತಿ ಮಾಡಿಕೊಂಡು ಸ್ಥಾವರ ಜಂಗಮಾತ್ಮಕವಾದ ಎಲ್ಲ ಜೀವರನ್ನು ಕೂಡ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಸಾತ್ವಿಕರಲ್ಲಿದ್ದು ಅವರಿಗೆ ಸುಖವನ್ನು ಕೊಡ್ತಾನೆ ದುಃಖವನ್ನು ಪರಿಹಾರ ಮಾಡ್ತಾನೆ ತನ್ನ ಸಂಪರ್ಕದಿಂದ ಅವರ ದುಃಖವನ್ನು ಕಳೆಯೋನು ಅವರ ಸಂಪರ್ಕದಿಂದ ತಾನು ದುಃಖವನ್ನು ಹೊಂದುತ್ತಾನೆ ಸರ್ವಥ ಇಲ್ಲ ಅದೇ ರೀತಿಯಾಗಿ ತಾಮಸರಿಗೆ ದುಃಖವನ್ನು ಕೊಡ್ತಾನೆ ತಾನು ಅವರ ಸಂಪರ್ಕದಿಂದ ದುಃಖವನ್ನು ಸರ್ವತ ಹೊಂದೋದಿಲ್ಲ ಅದೇ ರೀತಿಯಾಗಿ ರಾಜಸರಿಗೆ ಸುಖ ದುಃಖ ಮಿಶ್ರಣವನ್ನು ಕೊಡ್ತಾನೆ ಅವರಿಂದ ಸುಖ ದುಃಖವನ್ನು ಪಡ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಆದ್ದರಿಂದ ಪರಮಾತ್ಮ ಸುಖ ದುಃಖಗಳನ್ನು ಜೀವರಿಗೆ ಸಂಬಂಧಪಟ್ಟ ಆ ಗುಣದೋಷಗಳನ್ನು ಪಡ್ಕೊಳ್ಳೋದಿಲ್ಲ ಇಂತಹ ಪರಮಾತ್ಮ ಸರ್ವೋತ್ತಮ ತ್ರಿವಿಧ ಜೀವರಾಶಿಗಳಲ್ಲೂ ಇದ್ದು ಅಸಂಗನೆ ಆಗಿರ್ತಾನೆ ಯಾಕೆ ಅಂದರೆ ಸ್ವಭಾವ ಬೆಂಕಿ ಎಲ್ಲಿದ್ದರೂ ಕೂಡ ಅದು ಬಿಸಿಯಾಗಿ ಇರುತ್ತೆ ಸುಡುವುದೇ ಅದರ ಸ್ವಭಾವವೋ ಹಾಗೆ ಪಾವನಕ್ಕೆ ಪಾವನ ಪರಮಾತ್ಮ ಅವನನ್ನು ಸ್ಮರಣೆ ಮಾಡಿದರೆ ನಮ್ಮನ್ನು ಪಾವನ ಮಾಡ್ತಾನೆ ಭಗವಂತ ಅದು ಅವನ ಸ್ವಭಾವ ತಾನು ನಿರ್ಲೇಪನಾಗಿರೋದು ಸ್ವಭಾವವೇ ಸ್ವತಂತ್ರ ಪರಮಾತ್ಮ ಅದರಿಂದ ಯಾವುದೇ ದೋಷಗಳ ಸಂಪರ್ಕ ಅನ್ನೋದು ಪರಮಾತ್ಮನಿಗೆ ಸರ್ವತ ಆಗೋದಿಲ್ಲ ಪಾವನವಾಗಿರ್ತಕ್ಕಂಥ ವಸ್ತುವಿಗೆ ಪಾವನತ್ವವನ್ನು ಕೊಟ್ಟವನು ಭಗವಂತನೇ ಉದಾಹರಣೆಗೆ ಗಂಗಾ ನದಿ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅಥವಾ ಗಂಗೆಯನ್ನು ಸ್ಮರಣೆ ಮಾಡಿದರೆ ನಾವು ಪಾವನರಾಗ್ತೀವಿ ಪಾಪಗಳಿಂದ ಪರಿಹಾರ ಆಗತ್ತೆ ಸ್ವರೂಪೋದ್ಧಾರಕ್ಕೆ ಗುರುಗಳ ಪ್ರಾಪ್ತಿಯಾಗತ್ತೆ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷ ಆಗತ್ತೆ ಅಂತ ಶಾಸ್ತ್ರದ ನಿಯಮ ಗಂಗಾ ಗಂಗೆತಿ ಯೋಬ್ರೂ ಯಾತ್ ಯೋಜನಾನ ಶತೈರಪಿ ಮುಚ್ಚತೆ ಸರ್ವಪಾ ಪೇಬ್ಯೋ ವಿಷ್ಣು ಲೋಕಂ ಸ ಅಂತ ಇಲ್ಲೆಲ್ಲೋ ಸಾವಿರಾರು ಮೈಲು ದೂರದಲ್ಲಿದ್ದು ಗಂಗೆಯನ್ನು ಸ್ಮರಣೆ ಮಾಡಿ ನಾವು ನಿತ್ಯದಲ್ಲಿ ಮಾಡುವಂತಹ ನಲ್ಲಿ ನೀರೋ ಬಾವಿ ನೀರೋ ಇತ್ಯಾದಿ ಸ್ನಾನಾದಿಗಳನ್ನು ಮಾಡಿದರೂ ಕೂಡ ಗಂಗೆಯನ್ನು ಸ್ಮರಣೆ ಮಾಡಿ ಜ್ಞಾನ ಅನುಸಂಧಾನ ಸಹಿತವಾಗಿ ಗಂಗಾಪಿತನಾದ ಪರಮಾತ್ಮನಿಗೆ ಇದು ಅಭಿಷೇಕ ಶ್ರೀವರನಿಗಭಿಷೇಕವೆಂದರೆ ದೀವ ಸುಂದರ ಒಳಗೆ ಬಲ್ಲವರಾವ ಜಲದಲ್ಲಿ ಎಂದರೆಯು ಸರಿ ಅಂತ ಹೇಳಿದಂತೆ ಆಗ ಭಗವಂತ ನಮಗೆ ಗಂಗಾ ನದಿ ನದಿಗಳಲ್ಲಿ ಸ್ನಾನ ಮಾಡಿದರೆ ಏನು ಫಲ ಬರುತ್ತೋ ಅಂಥ ಉತ್ಕೃಷ್ಟವಾದ ಪುಣ್ಯ ಫಲವನ್ನು ಕೊಡ್ತಾನೆ ಪಾಪವನ್ನು ಪರಿಹಾರ ಮಾಡ್ತಾನೆ ಭಗವಂತ ಪಾವನಕ್ಕೆ ಪಾವನ ಪಾವನ ಮಾಡೋದು ಅವನ ಸ್ವಭಾವ ಆ ಗಂಗೆಗೇ ಪಾವನತ್ವವನ್ನು ಕೊಟ್ಟರೆ ಇವನು ಗಂಗಾ ಪೀತ ಅಂದಮೇಲೆ ಅವನ ಪಾವನತ್ವ ಶಕ್ತಿ ಎಷ್ಟಿರಬೇಕು ಊಹೆಗೂ ನಿಲ್ಕೋದಕ್ಕೆ ಸಾಧ್ಯ ಇಲ್ಲ ಪರರಿಗೆ ಅಂದರೆ ಉತ್ತಮರಿಗೆ ಪರತ್ವವನ್ನು ಉತ್ತಮತ್ವವನ್ನೇ ಅವನು ಕೊಡ್ತಾನಾದ್ರಿಂದ ಅವನು ಪರಾ ಉತ್ತಮರಿಗಿಂತ ಪರ ಉತ್ತಮನಾದವನು ಪರಾತ್ ಪರ ಪೂರ್ಣ ಸುಖ ದೋಷ ಇಲ್ಲದೇ ಇರತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಸುಖ ಪರಮಾತ್ಮನದು ವನಧಿ ಅಂದರೆ ಸಮುದ್ರ ಪೂರ್ಣ ಸುಖ ಸಮುದ್ರನಾದವನು ಪರಮಾತ್ಮ ಉದಾಹರಣೆಗೆ ಲವಣ ಸಮುದ್ರಕ್ಕೆ ಎಷ್ಟು ಸಿಹಿ ನೀರು ಸೇರಿಸಿದ್ರೂ ಕೂಡ ಅದು ಉಪ್ಪಿನ ಸಮುದ್ರವೇ ಆಗತ್ತೆ ಸಿಹಿನೀರಿನ ಸಮುದ್ರವಾಗಿ ಎಂದೂ ಪರಿವರ್ತನೆಯನ್ನು ಹೊಂದೋದಿಲ್ಲ ಹಾಗೆ ಭಗವಂತ ಸುಖಮಯನೇ ಅವನು ಎಂದಿಗೂ ಕೂಡ ದುಃಖಿಯಾಗೋದಿಲ್ಲ ದುಃಖಿಯಾಗಿರ್ತಕ್ಕಂಥ ಅಥವಾ ರೋಗಿಯಿಂದ ಕರೆಸ್ಕೊಳ್ಳುವಂತಹ ಜೀವರ ಒಳಗಿದ್ರೂ ಕೂಡ ಪರಮಾತ್ಮನಿಗೆ ಆ ದೋಷಗಳು ಯಾವತ್ತೂ ತಗಲೋದಿಲ್ಲ ಅವನು ನಿರ್ಲೇಪನೆ ಆಗಿರ್ತಾನೆ ತ್ರಿವಿಧ ಜೀವರಾಶಿಗಳಲ್ಲಿ ಪ್ರವೇಶ ಮಾಡಿ ಅವರ ಆಕಾರಗಳಿಂದನೇ ಇರ್ತಾನೆ ತತ್ರ ತತ್ರ ಸ್ಥಿತೋವಿಷ್ಟು ತತ್ತಚ್ಛಕ್ತಿ ಪ್ರಬೋದಯನ್ ಅಯ ಅಧಿಷ್ಠಾನದ ಶಕ್ತಿ ಏನಿದೆಯೋ ಸ್ವಭಾವ ಏನಿದೆಯೋ ಅದನ್ನು ಅಭಿವ್ಯಕ್ತಿ ಮಾಡಿಕೊಡ್ಲಿಕ್ಕಾಗಿ ಕರುಣಾಸಮುದ್ರನಾದ ಪರಮಾತ್ಮ ತದ್ರೂಪ ತದಾಕಾರ ತತ್ತ ಶಬ್ದ ವಾಚ್ಯನಾಗಿ ಅಲ್ಲಿ ಸನ್ನಿಹಿತನಾಗಿ ಇರ್ತಾನೆ ಅವರನ್ನು ರಕ್ಷಣೆ ಮಾಡ್ತಾನೆ ಪರಾಬರೇಶನಾಗಿರ್ತಕ್ಕಂಥ ಭಗವಂತ ಪರ ಅಂದರೆ ಉತ್ತಮರಾಗಿರ್ತಕ್ಕಂಥ ಬ್ರಹ್ಮಾದಿ ಕೂಡ ಪರಮಾತ್ಮನಿಗೆ ಅವರರು ಅಂದರೆ ತಾರತಮ್ಯದಿಂದ ಕಡಿಮೆ ಯಾಕೆ ಅಂದರೆ ಭಗವಂತ ಈಶಾ ಅವರೆಲ್ಲರೂ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲ ಪರಮಾತ್ಮನಿಗೆ ದಾಸರು ಅಂತ ತಿಳಿಸ್ತಾರೆ ಇಂತಹ ಪರಾಬರೇಶ ಚರಾಚರಾತ್ಮಕ ಈ ಸ್ಥಾವರ ಜಂಗಮಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಬಿಂಬರೂಪನಾಗಿ ತಾನು ವ್ಯಾಪ್ತನಾಗಿ ಇದ್ದಾನೆ ಸುಖ ದುಃಖಾದಿ ಲೇಪ ಇಲ್ಲದೇ ಇದ್ದವನು ಭಗವಂತ ಆದರೂ ಕೂಡ ಚರ ಚೇತನರಲ್ಲಿ ಇರ್ತಾನೆ ಅನ್ನೋ ಕಾರಣಕ್ಕೆ ಚರಾಚರಾತ್ಮಕ ಅಂತ ಕರೆಸ್ಕೊತಾನೆ ಸ್ವಕಳೆಯವರ ತದಾಕಾರ ಮಾಡಿ ತನ್ನ ಶರೀರವನ್ನು ಚರಾಚರ ಪ್ರಪಂಚದಲ್ಲಿ ತದ ಆಕಾರವಾಗಿ ಚರಾಚರ ಆಕಾರವಾಗಿ ಮಾಡ್ಕೋತಾನೆ ಭಗವಂತ ಅವನು ಚರಾಚರವನ್ನು ಸೃಷ್ಟಿ ಮಾಡೋದು ತಾನು ಅದರೊಳಗೆ ಅದರ ಆಕಾರದಲ್ಲಿ ನಿಯಾಮಕನಾಗಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಸ್ವ ಅಕಾಮಯತ ಬಹು ಸ್ಯಾಮ್ ಏತಿ ತಾನು ಬಹುರೂಪನಾಗಿ ಭಗವಂತ ನಿಯಾಮಕನಾಗಲಿಕ್ಕೆ ಇಚ್ಛೆಪಟ್ಟು ಬಹುಪದಾರ್ಥಗಳನ್ನು ಸೃಷ್ಟಿ ಮಾಡಿದ ಅಂತ ತೈತೇರಿಯ ಉಪನಿಷತ್ತಲ್ಲಿ ತಿಳಿಸ್ತಾರೆ ಹೀಗೆ ಚರಾಚರರೊಳಗಿದ್ದು ಭಗವಂತ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತಾದರೆ ತದಾ ಆ ಅಧಿಷ್ಠಾನಕ್ಕೆ ಹೋಲುವಂಥ ಅದೇ ರೀತಿಯಾಗಿರ್ತಕ್ಕಂಥ ಆಕಾರ ಯಾಕಿರಬೇಕೋ ಬೇರೆ ಯಾವುದೋ ಆಕಾರವನ್ನು ಭಗವಂತ ತೊಗೋಬೋದಲ್ವ ತನ್ನ ಮನಸ್ಸಿಗೆ ಇಚ್ಛೆಗೆ ಬಂದಂತೆ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ ಅವನು ಬಿಂಬ ಬಿಂಬ ಪ್ರತಿಬಿಂಬಾಕಾರನಾಗೇ ಇರಬೇಕು ಪ್ರತಿಬಿಂಬರಿಗೆ ಬಿಂಬಾಕಾರವನ್ನು ಹೊಂದುವಂತಹ ಸಾಮರ್ಥ್ಯ ಸರ್ವತಾ ಇಲ್ಲ ಆದ್ದರಿಂದ ಬಿಂಬನಿಗೆ ಪ್ರತಿಬಿಂಬಾಕಾರ ಹೊಂದುವಕ್ಕೆ ಸಾಮರ್ಥ್ಯ ಇದೆ ಆದ್ದರಿಂದ ಚರಾಚರಾತ್ಮಕನು ಅವರಿಗೆ ಬಿಂಬನಾಗಿ ಸ್ವಕಳೆಯವರವನ್ನು ತದಾಕಾರವಾಗಿ ಅಭಿವ್ಯಕ್ತಿ ಮಾಡಿಕೊಂಡ್ಯಾನೆ ಭಗವಂತ ಈ ಬಿಂಬ ಪ್ರತಿಬಿಂಬ ಭಾವ ಅಂದರೆ ಭಗವಂತ ಬಿಂಬ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ಪ್ರತಿಬಿಂಬ ಸ್ಥಾನೀಯರು ಆದರಿಂದ ಪರಮಾತ್ಮ ಬಿಂಬ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ತೃಣಜೀವರ ಪರ್ಯಂತ ಎಲ್ಲರಲ್ಲೂ ಬಿಂಬನಾಗಿ ತಾನೇ ನಿಯಮನ ಮಾಡ್ತಾನೆ ಆ ಬಿಂಬ ಪ್ರತಿಬಿಂಬ ಭಾವ ಅನ್ನೋದು ಅಸೃಜಾವಸ್ಥೆ ಸಂಸಾರಾವಸ್ಥೆ ಮುಕ್ತಾವಸ್ಥೆ ಎಲ್ಲ ಕಾಲದಲ್ಲೂ ಇದ್ದದ್ದೇ ಆ ಬಿಂಬದ ಪ್ರತಿಬಿಂಬದ ಲಕ್ಷಣ ಏನು ಅಂದರೆ ತದ್ ಅಧೀನತ್ವ ತತ್ ಪ್ರತಿಬಿಂಬ ಬಿಂಬದಂತೆಯೇ ಇರಬೇಕು ತದ್ರೂಪ ತದಾಕಾರ ತತ್ ಶಬ್ದಾಚ್ಯನಾಗಿ ಪರಮಾತ್ಮ ಇರ್ತಾನೆ ಯಾಕೆಂದರೆ ಆ ಪ್ರತಿಬಿಂಬನಾದ ಜೀವನಿಗೆ ಬಿಂಬನ ರೂಪವನ್ನು ತಗೊಳ್ಳೋದು ಸಾಧ್ಯ ಇಲ್ಲ ಬಿಂಬ ಆದರೆ ಇಚ್ಛಾ ಮತ್ತದರೆ ಯಾವ ರೂಪವನ್ನು ಬೇಕಾದರೂ ಧಾರಣೆ ಮಾಡಬಲ್ಲ ಆದ್ದರಿಂದ ತಾನೇ ಆ ಪ್ರತಿಬಿಂಬದ ರೂಪವನ್ನು ತಾನು ತೊಗೊತಾನೆ ಭಗವಂತ ಯಾಕೆಂದರೆ ಸರ್ವ ಸಾಮರ್ಥ್ಯ ಕರ್ತು ಅಕರ್ತು ಅನ್ಯಥಾ ಕರ್ತು ಸಮರ್ಥನಾದವನು ಪರಮಾತ್ಮ ಅವನೇ ಬಿಂಬ ಆದ್ದರಿಂದ ಬಿಂಬ ಪ್ರತಿಬಿಂಬಾಕಾರನಾಗಿ ಇರ್ತಾನೆ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರಿಗೆ ಬಿಂಬ ರೂಪವನ್ನು ಬಿಂಬಾಕಾರವನ್ನು ತೊಗೊಳಿಕ್ಕೆ ಸಾಮರ್ಥ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಪೂರ್ಣ ಸುಖವನದಿ ಕರುಣಾಸಮುದ್ರನಾದ ಪರಮಾತ್ಮ ತಾನೇ ಪ್ರತಿಬಿಂಬಕ್ಕಿರುವಂತಹ ರೂಪವನ್ನು ತಗೊಂಡು ಪ್ರತಿಬಿಂಬವನ್ನು ತನ್ನ ಅಧೀನದಲ್ಲಿಟ್ಕೊಂಡು ಅವನನ್ನು ನಿಯಮನ ಮಾಡ್ತಾನೆ ಭಗವಂತ ಇಷ್ಟೆಲ್ಲ ಅಚಿಂತ್ಯದ್ಭುತವಾದ ಯಾರೂ ಮಾಡಲಿಕ್ಕಾಗದೇ ಇರತಕ್ಕಂಥ ಎಲ್ಲ ಕಾರ್ಯವನ್ನು ನಿಯಮನ ಮಾಡಿದ್ರೂ ಕೂಡ ಇಂತಹ ಪರಮಾತ್ಮ ನಿರ್ಲೇಪನಾಗೇ ಇರ್ತಾನೆ ಮೂವರೊಳಗೆ ಇದ್ದರೂ ಸರಿಯೇ ಸುಖ ನೋವುಗಳು ಸಂಬಂಧವಾಗವು ಪಾವನಕ್ಕೆ ಪಾವನ ಸುಖ ದುಃಖಗಳ ಸಂಬಂಧ ಆಗಲ್ಲ ಆ ಜೀವನದಲ್ಲಿರುವಂತಹ ಪಾಪ ಏನಾದರೂ ಅವನಿಗೆ ಅಂಟತ್ತ ಬಿಂಬನೆಗೆ ಅಂತ ಕೇಳಿದ್ರೆ ಅವನನ್ನೇ ಪಾವನ ಮಾಡೋ ನೀವನು ಸರ್ವಶಕ್ತ ಸರ್ವ ಸಮರ್ಥನಾದವನು ಪಾವನಕ್ಕೆ ಪಾವನ ಅಂತ ಕರೆಸ್ಕೊತಾನೆ ಪರಾತ್ಪರ ಪೂರ್ಣ ಸುಖವನದಿ ಸುಖ ಸಮುದ್ರನಾದವನು ಪರಮಾತ್ಮ ಅಂತ ತಿಳಿಸ್ತಾರೆ ಹೀಗೆ ತಾನು ಆ ಪ್ರತಿಬಿಂಬರಲ್ಲಿ ಇರಬೇಕು ಅವರನ್ನು ನಿಯಮನ ಮಾಡಬೇಕು ಈ ಕೆಲಸವನ್ನು ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿ ಲೋಕಗಳಲ್ಲಿ ಇದ್ದೂ ಬರ್ತಿತ್ತು ಆದರೂ ಕೂಡ ಭಕ್ತ ಪರಮಾತ್ಮ ತಾನೇ ತನ್ನ ರೂಪವನ್ನು ಆಕಾರವನ್ನು ಬದಲು ಪ್ರತಿಬಿಂಬದ ರೂಪವನ್ನು ಆಕಾರವನ್ನು ತಗೊಂಡು ಅಲ್ಲಿರ್ತಾನೆ ಅಂತಾದರೆ ಇದು ಈ ಪರಿಯ ಸ್ವಭಗ ಈ ನಾವದೇವರಲ್ಲೂ ಕಾಣೆ ಇಂಥ ಮಹಾನ್ ಉಪಕಾರ ಮಾಡುವಂಥ ಅನಿಮಿತ್ತ ಬಂದು ಅನಿಮಿತ್ತ ಪರಮ ಆಪ್ತನಾದವನು ಸರ್ವೋತ್ತಮನಾದ ಪರಮಾತ್ಮನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಆದ್ದರಿಂದ ಸ್ಮರ್ತವ್ಯ ಸತತ ವಿಷ್ಣು ಇಂಥ ಪರಮಾತ್ಮನನ್ನು ಸದಾಕಾಲ ನಾಮಸ್ಮರಣೆ ಮಾಡಿದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ದುಃಖಗಳ ಪರಿಹಾರ ಅಂತ ತಿಳಿಸ್ತಾರೆ